ಓಂ ಶ್ರೀ ಗುರುಬ್ಜೋ ನಮಃ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶ್ರೀ ಸಚ್ಚಿದಾನಂದ ಸಂಯಮಿಗಳ ಸಂಯಮಿಗಳ ವಿಶುದ್ಧ ವೇದಾಂತ ಪರಿಭಾಷಾ ಎನ್ನತಕ್ಕಂತಹ ಹೊಸದಾಗಿ ಪ್ರವೇಶಿಸ್ತಾ ಇರತಕ್ಕಂಥವರಿಗೆ ರಚಿತವಾದಂತಹ ಕೃತಿ ಅದರಲ್ಲಿ ನಾವೀಗಾಗಲೇ ಐದು ಕಂತುಗಳನ್ನು ನೋಡಿದ್ದೇವೆ ಇವತ್ತು ಆರನೇ ಕಂತು ಅಂದರೆ ಈಗ ನಾವು ಬ್ರಹ್ಮಣ ಜಗತ್ ಕಾರಣತ್ವ ವ್ಯವಹಾರ ಅದನ್ನು ನಾವು ನೋಡ್ತಾ ಇದ್ದೇವೆ ಬ್ರಹ್ಮನ ಜಗತ್ ಕಾರಣತ್ವ ವ್ಯವಹಾರ ಅಂಥೇಳಿ ಅಂದರೆ ಬ್ರಹ್ಮನು ಜಗತ್ತಿಗೆ ಕಾರಣನು ಎಂಬಂತಹ ವ್ಯವಹಾರ ಈ ವಿಷಯದ ಬಗ್ಗೆ ವೇದಾಂತದ ದೃಷ್ಟಿಯೇನು ಬ್ರಹ್ಮ ಅಂದರೆ ಪರಬ್ರಹ್ಮ ವಸ್ತುವಿನ ಬಗ್ಗೆ ಹೇಳತಕ್ಕಂಥದ್ದು ಇಲ್ಲಿ ಪೌರಾಣಿಕವಾದ ಸೃಷ್ಟಿಕರ್ತ ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ಒಬ್ಬ ಅಲ್ಲ ಅದಲ್ಲ ಅವನು ಅಲ್ಲ ನಿನ್ನಿಂದ ಮುಂದುವರಿಸೋಣ ನಚ ಕಾಲದೇಶ ಕಾರ್ಯಕರ್ಣ ಭಾವಾತೀತಂ ಮೊದಲಿಗೆ ಆದಿಶಂಕರ ಭಗವತ್ಪಾದ ಪೂಜ್ಯದ ಚರಣಾರ್ವಿಂದಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಚರಣತರಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ಡಾಕ್ಟರ್ ಕೆ ಜಿ ಸುಬ್ರಹ ವೇದ ವೇದಾಂತ ವಿದ್ವಾನ್ ವಾರಿಧಿ ಅವರ ಚರಣತರಗಳಲ್ಲಿಯೂ ಶರಣ ಹೊಂದುತ್ತಾ ಈಗ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳವರ ವೇದಾಂತ ಪರಿಭಾಷೆ ಇದರ ಆರನೇ ನೋಡೋಣ ಇದರಲ್ಲಿ ಬ್ರಹ್ಮಣ ಜಗತ್ ಕಾರಣ ಜಗತ್ ಕಾರಣತ್ತು ವ್ಯವಹಾರ ಅದರಲ್ಲಿ ನಿನ್ನೆ ದಿವಸ ಸ್ವಲ್ಪ ನೋಡಿದ್ದೇವೆ ಇವತ್ತು ಮುಂದಿನ ಭಾಗ ನಚ ಕಾಲದೇಶ ಕಾರ್ಯ ನಾಳದೇಶ್ಯಕಾರ ಬ್ರಹ್ಮ ಕಾಳಕಾಶಾಪುರ ಕಾರಣವೇ ಶೂಯಮ ವಸ್ತುವೃತ್ತೋಕಲಕ್ಷಣ ಕಾರಣ ಭವಿಮರ್ಹತಿ ಅಂದರೆ ಕಾಲಭೂತ ಭವಿಷ್ಯ ವರ್ತಮ ದೇಶ ಯಾವುದೇ ಪ್ರದೇಶಗಳಿಗೆ ಸಂಬಂಧಪಟ್ಟು ಇಲ್ಲಿ ಅಲ್ಲಿ ಅಂಥೇಳಿ ಆಮೇಲೆ ಕಾರ್ಯ ಕರ್ಮಗಳು ಆಮೇಲೆ ಕಾರಣ ಆ ಕರ್ಮಗಳಿಗೆ ಕಾರಣಗಳು ಭಾವಾತೀತ ಈ ಭಾವ ಈ ಎಲ್ಲ ಭಾವಗಳಿಗೆ ಅತೀತವಾದ ಕಾಲ ದೇಶ ಕಾರ್ಯ ಕಾರಣ ಭಾವಗಳಿಗೆ ಅತೀತವಾದ ಅದನ್ನು ಮೀರಿದ ಬ್ರಹ್ಮವಸ್ತು ಅದು ಕಾಲ ಆಕಾಶಾದೀನ ಅಪಿ ಕಾಲ ಅವಕಾಶ ಇತ್ಯಾದಿಗಳಿಗೂ ಕೂಡ ಅಂದರೆ ಕಾಲದೇಶಾದೀನಿ ಕಾರಣತ್ವ ಶೂಯಮಣ ಅವುಗಳಿಗೂ ಕೂಡ ಕಾರಣ ಅಂತೇಳಿ ಕೇಳುವ ನಾವು ಏನು ಕೇಳ್ತೇವೋ ವಸ್ತು ವೃತ್ತಿನ ಇವ ವಸ್ತುತಃ ನಿಜವಾಗಿ ನೋಡಿದರೆ ಲೋಕಸಿದ್ಧ ಲಕ್ಷಣ ಕಾರಣ ಭವಿಮರ್ಹತಿ ಅದು ಲೋಕಸಿದ್ಧವಾದಂಥ ಲಕ್ಷಣವಾದಂತಹ ಕಾರಣವು ಕಾರಣವಾಗಲು ಅರ್ಹವಲ್ಲ ಯಾಕೆ ಅದು ಕಾಲ ದೇಶ ಕಾರ್ಯ ಕಾರಣ ಭಾವಗಳಿಗಿಂತ ಅತೀತವಾಗಿರ್ತಕ್ಕಂಥದ್ದು ಮೀರಿರತಕ್ಕಂಥದ್ದು ಹಾಗಾಗಿ ಅದು ಕಾರಣವಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ನೇಶಶ್ರಯಭೂತ ಜಗದಿದ ಆಧೇಯತಾ ಸಂಬಂಧೇನ ಸ್ವಾಂತರ್ಭು ಸ್ವಾಂತರ್ಭೂತ ಕಾಲಂತರ ಸಂಬದ್ಧ ಇ ಚಿಂತಿಮಿ ಶಕ್ಯ ಲೋಕಸಿದ್ಧ ಕಾರ್ಯತ್ವಲಕ್ಷಣಾಕ್ರಾಂತಿ ತದಿತಿ ಶಕ್ಯಕಲ್ಪನಾ ಭೇತ್ ಹಾಗೆಯೇ ಈ ಜಗತ್ತೂ ಕೂಡ ಕಾರಣ ಅಂತೇಳಿ ಹೇಳಲಿಕ್ಕೂ ಸಾಧ್ಯ ಇಲ್ಲ ನ ಸ್ವಯಂ ಕಾಲದೇಶಿ ಆಶ್ರಯಭೂತ ಜಗತ್ ಇದ್ ಕಾಲದೇಶಗಳಿಗೆ ಕಾಲದೇಶಗಳನ್ನೇ ಕಾಲದೇಶಗಳನ್ನೇ ಆಶ್ರಯಿಸಿರ್ತಕ್ಕಂಥ ಈ ಜಗತ್ತು ಅವುಗಳಿಗೆ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾಯಿದ್ದಾರೆ ತಸ್ ಆಗಾಗೆ ಯಾತ್ಮಕ ಜಗತ್ ಯಾತ್ಮಕ ಜಗತ್ ಸೃಷ್ಟಿಸ್ಥಿತಿ ಪ್ರದಯು ನ ಜಹಿ ತದೇ ಸರ್ವಿಕ್ರಹ್ಮ ವಿದ್ಯೆಯೂಪೇಣ ಅವಭಾಸತೆ ರಜ್ಜುರಿವ ಸರ್ಪೂಪೇಣ ಅಗತ್ ಕಾರಣ ಪರಿಭಾಷ್ಯತೆ ಕಲ್ಪನೀಯ ಹಾಗಾಗಿ ಹಾಗಾದ್ದರಿಂದ ತಸ್ ಆತ್ಮಕತ್ವ ಜಗತ್ ಯಾವುದೋ ಕಾರಣದಿಂದ ಯಾತ್ಮಕಿ ಜಗತ್ ಸೃಷ್ಟಿ ಸ್ಥಿತಿ ಪ್ರಲಯು ನ ಜಹತಿ ಯಾವುದು ಈ ಆತ್ಮದಿಂದ ಕೂಡಿರತಕ್ಕಂತಹ ಈ ಜಗತ್ತು ಸೃಷ್ಟಿ ಸ್ಥಿತಿ ಪ್ರಲಯಶು ನ ಜಹಾತಿ ಸೃಷ್ಟಿ ಸ್ಥಿತಿ ಪ್ರಲಯಗಳಲ್ಲಿ ಯಾವುದು ಬಿಟ್ಟು ಹೋಗುವುದಿಲ್ಲವೋ ತದೆಯುವ ಸರ್ವ ವಿಕಲ್ಪ ಆಸ್ಪದ ಅದುವೇ ಸರ್ವ ವಿಕಲ್ಪಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಎಲ್ಲ ನಮ ೂಪಗಳಿಗೆ ವಿಕಲ್ಪಗಳಿಗೆ ಆಸ್ಪದ ಮಾಡಿಕೊಡ್ತಕ್ಕಂತಹ ಬ್ರಹ್ಮವಿಧ್ಯತದ್ರೂಪೇಣ ಅವಭಾಸತೆ ರಜ್ಜರಿವ ಸರ್ಪೇಣ್ಯ ಜಗತ್ತ ಕಾರಣ ಬ್ರಹ್ಮಿಕಸ್ಪದ ಬ್ರಹ್ಮ ಅವಿ ಅಂತಹ ಬ್ರಹ್ಮವು ಎಲ್ಲದಕ್ಕೂ ಕಾರಣವಾದಂಥ ಆತ್ಮಸ್ವರೂಪವಾದಂತಹ ಬ್ರಹ್ಮವು ಅವ್ಯೆಯ ಬ್ರಹ್ಮಾವಿದ್ಯಯ ಏತದ್ರೂಪೇಣ ಅವಭಾಸತೆ ಈ ರೂಪದಿಂದ ಕಣ್ ಭಾಸವಾಗ್ತದೆ ತೋರಿ ಬರ್ತದೆ ರಜ್ಜುರಿಯುವ ಸರ್ಪರೂಪೇಣ ರಜ್ಜು ಹಗ್ಗವು ಹಾವು ತೋರಿದಂತೆ ಜಗತ್ತಿಗೆ ಕಾರಣವಂತೇಳಿ ಬ್ರಹ್ಮವು ಅಥವಾ ಆತ್ಮವು ತೋರಿ ಬರ್ತದೆ ಇತ್ಯತಹ ಅಸ್ಯ ಜಗತ್ತ ಎಂಬುದರಿಂದಾಗಿ ಈ ಜಗತ್ತಿಗೆ ಕಾರಣಂ ಇತಿ ಪರಿಭಾಷ್ಯತೆ ಇತ್ಯ ಕಲ್ಪನೀಯಂ ಈ ಜಗತ್ತಿಗೆ ಕಾರಣವು ಎಂಬುದಾಗಿ ಹೇಳಲ್ಪಡ್ತದೆ ಅಂಥೇಳಿ ಕಲ್ಪಿಸಬೇಕು ಯಾವುದರಿಂದಾಗಿ ಈ ಜಗತ್ತೆಲ್ಲವೂ ಆತ್ಮೆಯಿಂದಲೇ ಕೂಡಿರುವುದರಿಂದ ಸೃಷ್ಟಿ ಸ್ಥಿತಿ ಪ್ರಲಯಗಳಲ್ಲಿ ಎಲ್ಲ ಕಾಲದಲ್ಲಿ ಕೂಡ ಅದು ಬಿಡುವುದಿಲ್ಲವಾದ್ದರಿಂದ ಜಗತ್ತನ್ನು ತೊರೆಯುವುದಿಲ್ಲ ಆದ್ದರಿಂದ ಅದೇ ಎಲ್ಲ ಈ ನಾಮರೂಪಾದಿ ಭೇದಗಳಿಗೆ ಅವಕಾಶವನ್ನು ಮಾಡಿಕೊಡತಕ್ಕಂಥದ್ದು ಬ್ರಹ್ಮ ಅಂಥೇಳಿ ಅವಿದ್ಯೆಯಿಂದ ಈ ರೀತಿಯಾಗಿ ತೂರಿ ಬರ್ತದೆ ಅದೆಲ್ಲದಕ್ಕೂ ಕಾರಣ ಬ್ರಹ್ಮ ಅಂಥೇಳಿ ಹೇಗೆ ಅದು ಹಗ್ಗವು ಹಾವಾಗಿ ಹಾಗಾಗಿ ಜಗತ್ತಿಗೆ ಕಾರಣ ಅಂಥೇಳಿ ಅದು ಹೇಳಲ್ಪಡ್ತದೆ ಅಂತೇಳಿ ಕಲ್ಪಿಸಬೇಕು ಅತಎವ ಹಿ ಶೃತಿ ಅದಕ್ಕಾಗಿಯೇ ಶ್ರುತಿಗಳು ಏನು ಹೇಳಿವೆ ಶ್ರುತಿ ಅನ್ಯತ್ರ ಧರ್ಮದನ್ಯತ್ರ ಧರ್ಮನ್ಯತ್ರಸ್ಮೃತ ಅನ್ಯತ್ರ ಭೂತ್ಯಾಚ್ ಅಂಥೇಳಿ ತಾಠಕೋಪನಿಷತ್ ಹೇಳ್ತದೆ ಒಂದು ಎರಡು ಹದಿನಾಲ್ಕು ಇತಿ ಕಾರ್ಯಕಾರಣ ಕಾರ್ಯಕಾರಣಾವವರ್ಜಿತ ಭೂತ ಭವಿಷ್ಯ ಕಾಲ ಸಂಪರ್ಕರಹಿತ ಬ್ರಹ್ಮ ಇ ದರ್ಶಯತಿ ಆದಕಾರಣ ಕಾರಣ ಶ್ರತಿಯು ಕಾರ್ಯಕಾರಣ ಕಾರ್ಯಕರನ ಭಾವಗಳಿಗಿಂತ ಹೊರತಾದದ್ದು ಮತ್ತು ಭೂತ ಭವಿಷ್ಯ ಕಾಲ ಸಂಪರ್ಕರಹಿತವಾದದ್ದು ಅಂತೇಳಿ ತೋರಿಸ್ತದೆ ಅನ್ಯತ್ರ ಧರ್ಮ ಅನ್ಯತ್ರ ಅಧರ್ಮ ಅನ್ಯತ್ರ ಅಸ್ಮತ್ ಕೃತ ಅಕೃತ ಧರ್ಮ ಅಧರ್ಮಗಳನ್ನು ಮೀರಿದ್ದು ಕೃತ ಅಕೃತಗಳಿಂದ ಮೀರಿದ್ದು ಮಾಡಿದ್ದು ಮಾಡದೇ ಇರತಕ್ಕಂಥದ್ದು ಅನ್ಯತ್ರ ಅಂದರೆ ಮಾಡುವಂಥದ್ದು ಮಾಡದೇ ಅನ್ಯತ್ರ ಭೂತಾಚ ಭವ್ಯಾಚ್ಚ ಅಂದರೆ ಭೂತಕಾಲ ಭವಿಷ್ಯತ್ ಕಾಲವುಗಳನ್ನು ಕೂಡ ಮೀರಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧವಿಲ್ಲದೇ ಇರತಕ್ಕಂಥ ಅದು ಹೇಳಿ ಸದಾ ನಿತ್ಯವೂ ಇರುವಂಥದ್ದು ಅದಕ್ಕೆ ಭೂತಕಾಲ ಇಲ್ಲ ಭವಿಷ್ಯದ ಕಾಲ ಇಲ್ಲ ನಿತ್ಯವೂ ಇರುವಂಥದ್ದಕ್ಕೆ ಹಿಂದೆ ಇತ್ತು ಈಗ ಇದೆ ಮುಂದೆ ಇದೆ ಒಂದೇ ಲೆಕ್ಕ ವ್ಯತ್ಯಾಸ ಇಲ್ಲ ಅದಕ್ಕೆ ಯಾವುದು ವ್ಯತ್ಯಾಸವನ್ನು ಹೊಂದದೋ ಅದಕ್ಕೆ ಮಾತ್ರ ಕಾಲ ಭೇದ ಬರ್ತದೆ ಹಿಂದೆ ಬಾಲ್ಯ ಈಗ ಯೌವನ ಮುಂದೆ ವೃದ್ಧಾಪ್ಯ ಅಂತೇಳಿ ಹೇಳಿದಾಗೆ ಆದರೆ ಇದಕ್ಕೆ ಹಾಗಿಲ್ಲ ಕಿಂಚ ಅನೇಕ ಕರ್ತೃಭೋಕ್ತಾಶ್ರಿತಮಿದ್ ಜಗತ್ ಇತಿ ನಹ ಪ್ರತ್ಯಕ್ಷ ಆದರೆ ಅನೇಕ ಜನ ಕರ್ತೃಗಳು ಭೋಕ್ತೃಗಳು ಇದ್ದಾರೆ ಈ ಜಗತ್ತಿನಲ್ಲಿ ಅಂಥೇಳಿ ನಮ್ಮೆಲ್ಲರಿಗೆ ಪ್ರತ್ಯಕ್ಷ ಗೋಚರವಾಗಿರ್ತಕ್ಕಂಥದ್ದು ಅಂದರೆ ಅವರವರ ಏನು ಅನೇಕರು ಪ್ರತಿಯೊಬ್ಬರು ಕೂಡ ಅವರವರು ಕರ್ತೃತ್ವ ಏನನ್ನು ಮಾಡ್ತಾ ಕೆಲಸ ಕಾರ್ಯಗಳನ್ನು ಏನೇನು ಅನುಭವಿಸ್ತಾ ಇದ್ದೀರಿ ಅದರ ಫಲಗಳನ್ನು ಅಂಥೇಳಿ ನಮಗೆ ಸಾಮಾನ್ಯ ವ್ಯವಹಾರದಲ್ಲಿ ಕಾಣಿಸ್ತದೆ ಕರ್ತೃೋಕ್ತೃಪತ್ವ ಚ್ಞಾತೃತ್ವದೇವ ಶರೀರೇಂದ್ರಿಯ ಮನಸ್ಸು ಮನಸ್ಸು ಅಹಂ ಮಮ್ಮ ಅಭಿಮಾನ ಕೃತ ಆಧ್ಯಾಸಿ ಅಧಿಗಮಿತ ಅಧಿಗತ ಅಂದರೆ ಕರ್ತೃಭೋಕ್ತೃಪತ್ವಾದರೂ ಆ ಜ್ಞಾತೃತ್ವದಂತೆ ತಿಳಿಯುವವನು ಅಂತೇಳಿ ಹೇಳಿದ ಹಾಗೆ ಮಾಡುವವನು ಉಣ್ಣುವನು ಇತ್ಯಾದಿಗಳು ಕೂಡ ಶರೀರ ಇಂದ್ರಿಯ ಮನಸ್ಸು ಇವುಗಳಲ್ಲಿ ನಾನಿಂಬಂತಹ ಅಭಿಮಾನದಿಂದ ಉಂಟಾಗಿರ್ತಕ್ಕಂಥದ್ದು ಆಧ್ಯಾಸಿಕಂವ ಅದು ಅಧ್ಯಾಸವೇ ಅದು ಕೇವಲ ಆಭಾಸವೇ ಆಧ್ಯಾಸಿ ಆಧ್ಯಾಸಿಂಬ ಅಧಿಗತ ಅಧಿಗತ ಅಂಥೇಳಿ ತಿಳಿಯಲ್ಪಡ್ತದೆ ಇತ ಆದ್ದರಿಂದ ಬ್ರಹ್ಮಣಿ ಕರ್ತೃತ್ವೋಕ್ತೃತ್ವಕ್ಷಣ ಜೀವತ್ವಿದ್ಯ ಕಲ್ಪಿತಮಿತ್ಯ ಹೇಗೆ ಆತ್ಮನಿಗೆ ಕೂಡ ಅದು ಕಲ್ಪಿತವೋ ಯಾವುದು ಶರೀರ ಇಂದ್ರಿಯ ಮನಸ್ಸುಗಳಲ್ಲಿರತಕ್ಕಂತಹ ಅಹಂ ಮಮ್ಮ ಅಭಿಮಾನ ಯಾವುದಿದೆ ನಾನು ನನ್ನದೇ ಅಂತಕ್ಕಂಥ ಅದರಿಂದಾಗಿ ಜ್ಞಾತೃತ್ವ ಕರ್ತತ್ವ ಭೋಕ್ತೃತ್ವಗಳು ಹೇಗೆ ಅದು ಆಧ್ಯಾಸಿಕ ಅಧ್ಯಸ ಸಂಬಂಧಪಟ್ಟದ್ದು ಅಂಥೇಳಿ ತಿಳಿದು ಬರ್ತದೋ ಆ ಕಾರಣದಿಂದಲೇ ಬ್ರಹ್ಮನಲ್ಲಿಯೂ ಕೂಡ ಕರ್ತೃತ್ವ ಭೋಕ್ತೃತ್ವ ಜೀವತ್ವಾದಿಗಳು ಅವಿದ್ಯೆಯಿಂದಲೇ ಕಲ್ಪಿತವು ಅಂತ ತಿಳಿಯಬೇಕು ಅಂತೇಳಿ ಸಿದ್ಧವಾಗ್ತದೆ ಇತ್ಯೆ ಪ್ರಾಪ್ನೋತಿ ಅಥಚ ಕ್ವಚಿತ್ ಕ್ವಚಿತ್ ಶುತು ಜೀವಾನ ಬ್ರಹ್ಮಣ ಸಕಶಾತ್ ಉತ್ಪತ್ತಿರ್ ದರ್ಶಿತ ಹಾಗೆಯೇ ಅಲ್ಲಲ್ಲಿ ಶ್ರುತಿಗಳಲ್ಲಿ ಜೀವಾನ ಬ್ರಹ್ಮಣ ಸಕಾತ್ ಉತ್ಪತ್ತಿ ದರ್ಶಿತ ಜೀವರುಗಳ ಬ್ರಹ್ಮನ ಕಾರಣದಿಂದ ಬ್ರಹ್ಮನಿಂದ ಉತ್ಪತ್ತಿ ಅಂತೇಳಿ ತೋರಿಸಲ್ಪಟ್ಟಿದೆ ಕೆಲವು ಕಡೆ ಶ್ರುತಿಗಳಲ್ಲಿ ಯಥೋರ್ಣನಾ ಯಥಾಗ್ ಚೇವ ಕ್ಷುದ್ರ ವಿಸ್ಫುಲಿಂಗ ವ್ಯುಚ್ಚರಮೇವಸ್ಮಾತ್ಮನಸ ಪ್ರಾಸ್ ಲೋಕೇವಾ ಸರ್ವಾ ಭೂತ ಆತ್ಮನ ವ್ಯುಚ್ಚರಂತ ಬೃಹದಾರ್ಣ್ಯಕರ್ಲಿ ಅಂದರೆ ಯಥ ಹೇಗೆ ಊರ್ಣನಾಭಿ ಜೇಡ ನೇಗೆ ಮಾಡತಕ್ಕಂತಹ ನಾಭಿ ಉಳ್ಳಂತಹದ್ದು ಅದು ಜೇಡ ತಂತುನಾ ಉಚ್ಚರೇತ್ ಯಥಾ ಅಗ್ನೇ ತಂತುವಿನಿಂದ ಹಗ್ಗದಿಂದ ಅದು ಹೇಗೆ ಸಂಚರಿಸ್ತದೋ ಮೇಲಕ್ಕೆ ಉತ್ ಯಥಾ ಅಗ್ನೇಹಿ ಕ್ಷುದ್ರ ವಿಸ್ಫುಲಿಂಗಾ ಹೇಗೆ ಅಗ್ನಿಯಿಂದ ಸಣ್ಣ ಸಣ್ಣ ಕಿಡಿಗಳು ಮೇಲಕ್ಕೆ ಹಾರ್ತವೋ ಎಂ ಏವ ಅಸ್ಮದಾತ್ಮನಃ ಅದೇ ರೀತಿಯಲ್ಲಿ ಈ ಆತ್ಮನಿಂದ ಸರ್ವೇ ಪ್ರಾಣ ಎಲ್ಲ ಪ್ರಾಣಗಳು ಸರ್ವೇ ಲೋಕಾ ಎಲ್ಲ ಜನರುಗಳು ಅಥವಾ ಲೋಕಗಳು ಜಗತ್ತುಗಳು ಸರ್ವೇ ದೇವಾ ಎಲ್ಲ ದೇವತೆಗಳು ಸರ್ವಾಣೀ ಭೂತಾನಿ ಎಲ್ಲ ಜೀವಗಳು ಚರಾಚರಗಳು ಸರ್ವೇವ ಸರ್ವ ಏತಃ ಇವೆಲ್ಲವೂ ಕೂಡ ಆತ್ಮನಃ ವ್ಯುಚ್ಚರಂತಿ ಆತ್ಮನಿಂದ ಮೇಲೆದ್ದು ಬರ್ತವೆ ಉಂಟಾಗ್ತವೆ ಅಂಥೇಳಿ ಶ್ರುತಿ ಹೇಳ್ತದೆ ಹಾಗೆ ಯಥ ಸುದೀಪ್ತ ವಿಸ್ಫುಲಿಂಗಾ ಸಹಸ್ರಶಃ ಪ್ರಭವಂತೆ ಸೂಪ ತಕ್ಷರೋಮ್ಯ ಭಾವ ಪ್ರಜಾತೆ ತೈವಾಂಡೋಪನೇ ಹೇಗೆ ಸುದೀಪ್ತವಾದ ಅಂದರೆ ಚೆನ್ನಾಗಿ ಉರಿತಾ ಇರತಕ್ಕಂಥ ಸುಷ್ಟು ದೀಪ್ತೀಪ್ತ ಪಾವಕಾತ್ ಅಗ್ನಿಯಿಂದ ವಿಸ್ಫುಲಿಂಗಾ ಸಹಸ್ರಶಃ ಪ್ರಭವಂತೆ ಸ್ವರೂಪ ಸಾವಿರಾರು ಬೆಂಕಿಯ ಕಿಡಿಗಳು ಹೇಗೆ ಉರಿ ಚೆನ್ನಾಗಿ ಉರಿತಾ ಇರೋದು ಬೆಂಕಿಯಿಂದ ಹೊರಬರ್ತವೋ ಉಂಟಾಗ್ತವೋ ಅದೇ ರೀತಿಯಲ್ಲಿ ತಥಾ ಅಕ್ಷರಾತ್ ವಿವಿಧಾ ಸೌಮ್ಯ ಎಲೆ ಸೌಮ್ಯನೇ ಅಕ್ಷರದಿಂದ ನಾಶವಿಲ್ಲದಿರುವ ತತ್ವದಿಂದ ವಿವಿಧವಾದಂತಹ ಭಾವಗಳು ಪ್ರಜಾಂತೆ ಹುಟ್ಟುತ್ತವೆ ತತ್ರ ಹಾಗೆ ಅದನ್ನೇ ಪುನಃ ಸೇರ್ತವೆ ಅಂತೇಳಿ ಹೇಳ್ತದೆ ಮುಂಡಕೋಪನಿಷತ್ತು ಎರಡು ಒಂದು ಒಂದು ಅತ್ರಹಿ ಇಲ್ಲಿ ಆದರೂ ಭೋಗ್ಯಜಾತ ಭೋಕ್ತೃ ಜೀವಾ ಪೃಥಕ್ ಸೃಷ್ಟಿ ಶಿಷ್ಯತೆ ಅಚೇತನಾ ಇವ ಚೇತನಾ ಅಪಿ ಪ್ರಲಯ್ ಚ ಇದ್ ಹಾಗೆ ಇಲ್ಲಿ ಶ್ರುತಿಯಲ್ಲಿ ಭೋಗ್ಯಜಾ ಇವ ಭೋಕ್ತೃಣ್ ಜೀವಾನ ಅಪಿ ಪೃಥಕ್ ಸೃಷ್ಟಿ ಭೋಗ್ಯಜಾತವಾದ ಯಾವ ಲೋಕಗಳಿವೆಯೋ ಅವುಗಳಂತೆಯೇ ಭೋಕ್ತೃಗಳು ಅಂಥೇಳಿ ತೋರಿ ಬರ್ತ ಇರತಕ್ಕಂಥ ಜೀವರ ಸೃಷ್ಟಿಯು ಕೂಡ ಪ್ರತ್ಯೇಕವಾಗಿ ಹೇಳಲ್ಪಡ್ತದೆ ಶ್ರುತಿಗಳಲ್ಲಿ ಅಚೇತನಾ ಪ್ರಲಯಶ್ಚ ಅಚೇತನಗಳಂತೆಯೇ ಚೇತನಗಳ ಸೃಷ್ಟಿ ಪ್ರಲಯ ಇದೆರಡೂ ಕೂಡ ಹೇಳಲ್ಪಡ್ತದೆ ಇದಂ ಸರ್ವಮಾಸರ ಜಾತ ತೈತ್ರಿಯ ಉಪನಿಷತ್ ಎರಡು ಆರು ಇದೆಲ್ಲವನ್ನು ಸೃಷ್ಟಿಸಿದ ವಿಜ್ಞಾನಂಚ ಅವಿಜ್ಞಾನಂಚ ವಿಜ್ಞಾನ ಅವಿಜ್ಞಾನ ಎರಡನ್ನೂ ಕೂಡ ವಿಶೇಷ ಜ್ಞಾನ ಇರುವವುಗಳು ಹಾಗೆ ವಿಜ್ಞಾ ವಿಶೇಷ ಜ್ಞಾನ ಇಲ್ಲದವುಗಳು ಅಂದರೆ ಜೀವ ಜಡ ಎರಡನ್ನೂ ಕೂಡ ಇ ಇದು ತೈತ್ರಿಯ ಎರಡು ಆರಲ್ಲಿ ಬರ್ತದೆ ಇತ್ಯಾದಿ ಶ್ರುತಿಭ್ಯಶ್ಚ ಜೀವಾನ ಉತ್ಪತ್ತಿರ್ ಜೀವಗಳ ಉತ್ಪತ್ತಿಯು ತಿಳಿಸಲ್ಪಡ್ತದೆ ತಿಳಿದು ಬರ್ತದೆ ಇತ್ಯಾದಿ ಶ್ರುತಿಗಳಿಂದ ತತ್ರ ಅಲ್ಲಿ ನ ಜೀವೋಮ್ರಿಯತೆ ಚಾಂದೋಗ್ಯ ಉಪನಿಷತ್ತು ಆರು ಹನ್ನೊಂದು ಮೂರು ಜೀವನು ಸಾಯುವುದಿಲ್ಲ ತತ್ವಸಿ ಛಾಂದೋಗ್ಯ ಉಪನಿಷತ್ತು ಆರು ಎಂಟು ಏಳು ಅದೇ ನೀನಾಗಿದ್ದಿ ತತ್ ಅದು ತ್ವ ನೀನು ಹಸಿ ಆಗಿರುವಿ ಇತೀಚ ಜೀವಸ ನಿತ್ಯಂ ಬ್ರಹ್ಮಾಭಿನ್ನವಂ ಈ ಮೂಲಕವಾಗಿ ಜೀವನ ನಿತ್ಯತ್ವವು ಬ್ರಹ್ಮನಿಗಿಂತ ಬೇರೆ ಎಲ್ಲದಿರುವಿಕೆಯು ಚೂಯಮಣ ಇವೆರಡೂ ಕೂಡ ಕೇಳಿ ಬರ್ತದೆ ನಿರವಕಾಶಂ ನ್ಯಥಾ ನೇತು ಶಕ್ಯಂ ಇತಃ ಜೀವೋತ್ಪತ್ತಿಶ್ರುತಯ ಅನ್ಯಥ ನೇತವ್ಯಾ ಹೀಗೆಯೇ ಹೇಳತಕ್ಕಂಥವುಗಳು ಬೇರೆ ಯಾವ ಅರ್ಥಕ್ಕೂ ಕೊಂಡೊಯ್ಯಲಿಕ್ಕೆ ಆಗುವುದಿಲ್ಲ ಅವುಗಳನ್ನು ನೇರವಾದ ಅರ್ಥ ಅವುಗಳು ಎಂಬುದರಿಂದಾಗಿ ಅನ್ಯಥಾ ನೇತು ನಿರವಕಾಶಂ ಬೇರೆ ಅವಕಾಶವೇ ಇಲ್ಲ ಇದರ ಅರ್ಥವನ್ನು ಬೇರೆ ಕಡೆ ಕೊಂಡೊಯೋಗಲಿಕ್ಕೆ ಇತ್ಯತಃ ಎಂಬುದರಿಂದ ಜೀವೋತ್ಪತ್ತಿಶ್ರುತಯ ಅನ್ಯಥಾ ನೇತವ್ಯಾ ಹಾಗಾಗಿ ಜೀವ ಉತ್ಪತ್ತಿ ಆಗ್ತದೆ ಬ್ರಹ್ಮದಿಂದ ಎಂಬಂತಹ ಯಾವ ಶ್ರತಿ ವಾಕ್ಯಗಳಿವೆ ಅವುಗಳ ಅರ್ಥಗಳನ್ನೇ ಬೇರೆ ಕಡೆಗೆ ಬೇರೆ ರೀತಿಯಲ್ಲಿ ಮಾಡಬೇಕಾಗ್ತದೆ ಹೊರತು ಇವುಗಳು ನೇರವಾಗಿ ಜೀವನ ಸಾಯುವುದಿಲ್ಲ ಅದು ಏನೇ ಆಗಿದೆಯೆಂಬಂಥದ್ದು ಅಲ್ಲಿ ನೇರವಾದ ಸತ್ಯವನ್ನೇ ಹೇಳ್ತಾಯಿವೆ ಹಾಗಾಗಿ ಉಳಿದವುಗಳ ಅರ್ಥವನ್ನು ಬೇರೆ ರೀತಿಯಲ್ಲಿ ನಾವು ಮಾಡಿಕೊಳ್ಬೇಕಾಗ್ತದೆ ಅಂತೇಳಿ ಹೇಳ್ತಾರೆ ಯಥೋಕ್ತ ಅಭಿಯುಕ್ತೈ ಹಾಗೆಯೇ ಅದಕ್ಕೆ ಗೌಡಪಾದ ಕಾರಿಕೆ ಏನು ಹೇಳ್ತದೆ ಗೌಡಪಾದರು ಶಂಕರಾಚಾರ್ಯರ ಶಂಕರ ಪರಮಗುರುಗಳು ಏನು ಹೇಳಿದ್ದಾರೆ ಮೂರು ಮೂರು ಗೌಡಪಾದಗಾರಿಕೆ ಆತ್ಮ ಹ್ಯಾಕಾಶವೀವೈರ್ಘಟ ಆಕಾಶಿ ಘಟಾಧಿವಚ್ಛ ಘಟಾಧಿವತ್ ಚ ಸಂಘಾತೈರ್ಜಾತಾವೇ ತತ್ ನಿದರ್ಶನ ಅಂತ ಹೇಳ್ತಾರೆ ಹುಟ್ಟಿದ್ದು ಅಂತೇಳಿದರೆ ಹೇಗೆ ಈಗ ಜೀವರು ಹುಟ್ಟಿದ್ದಾರೆ ಯಾರಿಂದ ಬ್ರಹ್ಮನಿಂದ ಬ್ರಹ್ಮದಿಂದ ಅಂತ ಹೇಳಿದರೆ ಅದು ಹೇಗೆ ಅಂತೇಳಿ ಅದಕ್ಕೆ ಗೌಡಪಾದ ಗಾರಿಕೆಗೆ ಕಾರಿಕೆಯಲ್ಲಿ ವಿವರಣೆ ಕೊಡ್ತಾರೆ ಆತ್ಮ ಹಿ ಆಕಾಶವತ್ ಆತ್ಮನಾದರೂ ಆಕಾಶದಂತೆ ಜೀವೈ ಘಟಾಕಾಶೈ ಇವ ಉದಿತ ಜೀವ ಗಳಿಂದ ಘಟಾಕಾಶದಂತೆ ಮಹಾಕಾಶ ಆತ್ಮ ಅಂತೇಳಿ ಹೇಳಿದರೆ ಜೀವರುಗಳನ್ನ ಘಟಾಕಾಶ ಅಂತ ಹೇಳ್ಬೋದು ಪಾತ್ರೆ ಒಳಗಿನ ಆಕಾಶ ಅಂತೇಳಿ ಘಟಾದಿವಚ್ಚ ಸಂಘಾತೈರ್ ಜಾತವು ನಿದರ್ಶನ ಹೇಗೆ ಮಣ್ಣಿನಿಂದ ಮಡಿಕೆಗಳು ನಾನಾ ಮಡಿಕೆಗಳು ಅಸಂ ಅಸಂಖ್ಯವಾದ ಮಡಿಕೆಗಳು ಉತ್ಪತ್ತಿ ಮಾಡಲ್ಪಡ್ತವೋ ಅದೇ ರೀತಿಯಲ್ಲಿ ಈ ಮಹಾಕಾಶದಿಂದ ಘಟಾಕಾಶಗಳು ಸಣ್ಣ ಅಂತ ಹೇಳಿ ತಿಳಿಯಬೇಕು ಇತಿ ವ್ಯಾಖ್ಯಾತ ಚೈತದ ಇದು ಗೌಡಪಾದ ಕಾರಿಕೆ ಅದಕ್ಕೆ ಭಾಷೆಯನ್ನು ಬರೆಯುತ್ತಾ ಬರೀತ ಶಂಕರಾಚಾರ್ಯ ಏನು ಹೇಳ್ತಾರೆ ವ್ಯಾಖ್ಯಾನಿಸಿದ್ದಾರೆ ಇದನ್ನು ಅಂತೇಳಿ ಹೇಳ್ತಾರೆ ಜೀವಾತ್ಮನಾಂ ಹೀ ಪರಸ್ ಪರಸ್ಮಾದ ಆತ್ಮನಃ ಉತ್ಪತ್ತಿರು ಯಾ ಶೂಯತೆ ಪರತತ್ವದಿಂದ ಜೀವಾತ್ಮರುಗಳ ಉತ್ಪತ್ತಿಯು ಯಾವುದು ಕೇಳಲ್ಪಡ್ತದೋ ವೇದಾಂತೇಶು ವೇದಾಂತಗಳಲ್ಲಿ ಸಾ ಮಹಾಕಾಶಾದ ಘಟಾಕಾಶ ಉತ್ಪತ್ತಿ ಸಮಾನ ಪರಮಾರ್ಥತಃ ಅದು ಆ ಉತ್ಪತ್ತಿಯು ಕೇವಲ ಮಹಾಕಾಶದಿಂದ ಘಟಾಕಾಶದ ಉತ್ಪತಿ ಹೇಗೆಯೋ ಹಾಗೆಯೇ ಯಥಾರ್ಥವಾಗಿ ಪರಮ ಪಾರಮಾರ್ಥಿಕವಾಗಿ ಅಲ್ಲ ಕೇವಲ ವ್ಯಾವಹಾರಿಕ ಅಂಥೇಳಿ ತಿಳಿವೆ ನಿತ್ಯಭಿಪ್ರಾಯ ಅಂಥೇಳಿ ಅಭಿಪ್ರಾಯಪಡಬೇಕು ಹೇಗೆ ಮಹಾಕಾಶಕ್ಕೂ ಘಟಾಕಾಶಕ್ಕೂ ಭೇದ ಇಲ್ಲವೋ ಆಕಾಶ ಎರಡು ಆಕಾಶವೇ ತೋರಿಕೆ ಮಾತ್ರ ವ್ಯತ್ಯಾಸ ಆಕಾಶದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಪರಮಾರ್ಥತಃ ಅಂಥೇಳಿ ಅಭಿಪ್ರಾಯ ತಸ್ಮಾದ ಇವ ಆಕಾಶಾತ್ ಘಟಾದಯ ಸಂಘಾತ ಯಥಾ ಉತ್ಪದ್ಯಂತೆ ಹಾಗಾಗಿ ಆಕಾಶದಿಂದ ಘಟಾದಿಗಳ ಸಮೂಹವು ಹೇಗೆ ಉತ್ಪಾದಿಸಲ್ಪಡ್ತವೋ ಆಕಾಶಸ್ಥಾನೀಯ ಪರಮಾತ್ಮನಃ ಇದೇ ರೀತಿ ಆಕಾಶದಲ್ಲಿ ಇರತಕ್ಕಂಥ ಅವಕಾಶದಲ್ಲಿ ಇರತಕ್ಕಂಥ ಪರಮಾತ್ಮನಿಂದ ಪೃಥಿವ್ಯಾದಿ ಭೂತ ಸಂಘಾತ ಆಧ್ಯಾತ್ಮಿಕ ಕಾರ್ಯಕರಣಲಕ್ಷ ರಜ್ಜುಸರ್ಪಾದ ವಿಕಲ್ಪಿತ ಜಾಯಂತೆ ಅದೇ ರೀತಿಯಲ್ಲಿ ಪರಮಾತ್ಮೆಯಿಂದ ಪೃಥಿವಿಯದ್ ಆದಿ ಪಂಚಭೂತ ಸಮೂಹಗಳು ಆಮೇಲೆ ಆತ್ಮ ಆತ್ಮವನ್ನು ಆಶ್ರಯಸಿಯೇ ಇರತಕ್ಕಂಥವುಗಳು ಅವುಗಳೆಲ್ಲವೂ ಕಾರ್ಯಕರಣಲಕ್ಷಣ ಕಾರ್ಯ ಮತ್ತು ಕರಣ ಲಕ್ಷಣ ಉಳ್ಳವುಗಳು ಕರಣ ಅಂದರೆ ಇಂದ್ರಿಯ ಕಾರ್ಯ ಕರಣ ಕೆಲಸವನ್ನು ಕರ್ಮವನ್ನು ಕಾರ್ಯವನ್ನು ಮಾಡ್ತಕ್ಕಂಥ ಲಕ್ಷಣ ಉಳ್ಳವುಗಳು ಕ್ರಿಯಾನ್ವಿತವಾದವುಗಳು ಯಾವುದೇ ಸೃಷ್ಟಿಯಿದೆ ಅದು ರಜ್ಜು ಸರ್ಪಾದಿವತ್ತು ಹಗ್ಗವು ಹಾವಿನಂತೆ ತೋರಿ ಹಗ್ಗ ಜಡ ಆದರೆ ಸರ್ಪವು ಜೀವ ಅಂತ ಜಡ ಅಲ್ಲ ಸಚೇತನ ಆ ರೀತಿ ತೋರಿ ಅಂತ ವಿಕಲ್ಪಿತಾ ಆ ಜಾಯಂತಿ ರೀತಿ ವಿಕಲ್ಪಿತವಾಗಿ ಉಂಟಾಗ್ತದೆ ಅಥ ಉಚ್ಯತೆ ಘಟಾದಿವಚ್ಚ ಸಂಘಾತೈ ಇ ಹಾಗಾಗಿ ಹೇಳಲ್ಪಡ್ತದೆ ಘಟಾದಿಗಳಂತೆ ಸಮೂಹಗಳಿಂದ ಅಂಥೇಳಿ ಸಂಘಾತ ಯದ ಮಂದಬುಧಿಪ್ರತಿಪಾದೈಷಯ ಶುತ್ಯ ಆತ್ಮನಃ ಜಾತಿರುಚ್ಯತೆ ಜೀವಾದೀನಾ ಆತ್ಮನಿಂದ ಜೀವಾದಿಗಳ ಹುಟ್ಟುವಿಕೆಯು ಮಂದ ಮಂದಬುದ್ಧಿಯಿಂದ ಪ್ರತಿಪಾದಿತವಾದಂಥದ್ದು ಯದಾ ತದಾ ಜಾತವು ಉಪಗಮ್ಯಮಾನೇತಿದರ್ಶನ ದೃಷ್ಟಾಂತ ಆ ರೀತಿ ತಿಳ್ಕೊಂಡಾಗ ಈ ನಿದರ್ಶನವು ದೃಷ್ಟಾಂತವಾಗ್ತದೆ ಯಾವುದು ಮಹಾಕಾಶದಿಂದ ಘಟಾಕಾಶದ ಉತ್ಪತ್ತಿ ಹೇಗೆಯೋ ಹಾಗೆ ಅಂತೇಳಿ ತಿಳಿಯಬೇಕು ಒಂದು ವೇಳೆ ಬ್ರಹ್ಮನಿಂದ ಎಲ್ಲದರ ಸೃಷ್ಟಿಯಾಯಿತು ಅಂತೇಳಿ ತಿಳಿಯೋದಿದ್ದರೆ ಅದಕ್ಕೆ ಆ ಉದಾಹರಣೆ ಅಂತಕೊಳ್ಬೇಕು ಯಥಾ ಉದಿತ ಆಕಾಶವತ್ ಇತ್ಯಾದಿ ಹೇಗೆ ಈ ಉಂಟಾದಂತಹ ಆಕಾಶದಂತೆಯೇ ಆತ್ಮನ ಆಕಾಶ ಸಂಭೂತ ಅಂತೇಳಿ ಹೇಳಿದರೆ ಅದು ಹೇಗೆ ಅಂತೇಳಿದರೆ ಈ ಘಟಾಕಾಶ ಉಂಟಾದ ಹಾಗೆ ಮಹಾಕಾಶದಿಂದ ಅಂಥೇಳಿ ತಿಳಿಯಬೇಕು ಗೌಡಕಾಲ ಅದು ಇದೂ ಅಲ್ಲ ಪಾರಮಾರ್ಥಿಕವಾಗಿಲ್ಲ ಅದು ವ್ಯಾವಹಾರಿಕ ಅಷ್ಟೇ ಅಂತೇಳಿ ತಿಳಿಯಬೇಕು ಇದು ಗೌಡಕ ಗೌಡಪಾದ ಕಾರಿಕ ಭಾಷೆಯಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು ಶಂಕರ ಭವೋತ್ಪಾದರು ಇತಿ ಇದು ಜಗತ್ ಕಾರಣತ್ವ ಬ್ರಹ್ಮದ ಜಗತ್ ಕಾರಣತ್ವದ ಬಗ್ಗೆ ಹೇಳ್ತಾ ಇರತಕ್ಕಂಥದ್ದು ಇದು ಬಹಳ ವಿಸ್ತಾರವಾಗಿದೆ ಈ ಶಬ್ದಕ್ಕೆ ಪಾರಿಭಾಷಿಕ ಪರಿಭಾಷೆ ತದ್ದ ಬ್ರಹ್ಮಣಯತ ಬಹುಸ್ಯಮಿತಿ ಇಕಲ್ಪೂರ್ವಕ ಬಹುಭವ ಬಹುಭವನಶ್ರೇದುಪ ತತ್ಕರ್ತೃತ್ವಚೇತಿ ಸ್ಥಿತೇ ಬ್ರಹ್ಮ ನಿಂದಲೇ ಶೋಕಮಯತ ಬಹುಸ್ಯಮೀತಿ ಬಯಸಿ ಬಹುವಾಗ್ತೇನೆ ಎಂಬುದಾಗಿ ಸಂಕಲ್ಪಪೂರ್ವಕ ಬಹುಭವನಶ್ರುತಿ ತನ್ನ ಸಂಕಲ್ಪಪೂರ್ವಕವಾಗಿ ಬಹುವಾಗುವಿಕೆಯ ಶ್ರುತಿಯಿಂದಾಗಿ ಕೇಳುವಿಕೆ ಅಥವಾ ಶ್ರುತಿ ವಾಕ್ಯದಿಂದಾಗಿ ಜಗದು ಉಪಾದಾನತ್ವ ಬ್ರಹ್ಮನಿಗೆ ಜಗತ್ತಿನ ಉಪಾದಾನ ಕಾರಣ ಅಂದರೆ ಮೂಲವಸ್ತು ತತ್ ಕರ್ತೃತ್ವ ಹಾಗೆ ಅದನ್ನು ಮಾಡಿದವನು ಕೂಡ ಈಗ ಮಡಿಕೆಗೆ ಉಪಾದಾನ ಕಾರಣ ಮಣ್ಣು ಕುಂಬಾರನು ಕರ್ತೃ ಮಾಡಿದವನು ಹಾಗೆ ಅದೆರಡೂ ಕೂಡ ಬ್ರಹ್ಮನಲ್ಲಿಯೇ ನಿಂತಿದೆ ಈ ಕಾರಣದಿಂದಾಗಿ ಮಾಡುವಂತಹ ಕುಂಬಾರನೋನೇ ಮಾಡಲಿಕ್ಕೆ ಬೇಕಾದಂಥ ಮೂಲವಸ್ತುವಾದ ಮಣ್ಣು ಕೂಡ ಅವನೇ ಅಂತೇಳಿ ತದೇತದ್ದು ಬ್ರಹ್ಮಣ ಕರ್ತೃತ್ವನ್ನ ಕುಲಾಲಾದಿ ಕುಲಾಲೇ ಇವ ಸಾಧನಾಂತರ ಉಪಸಂಗ್ರಹಪೂರ್ವಕ ಕಿಂತು ಸ್ವಾಭಾವಿಕಮೇವ ಪರಿಪೂರ್ಣ ಶಕ್ತಿಮತ್ವಾದ ಬ್ರಹ್ಮಣ ಬ್ರಹ್ಮನ ಸರ್ವಶಕ್ತಿಯಿಂದಲೇ ಇದಾಗ್ತದೆ ಹೊರತು ಸರ್ವಶಕ್ತಿತ್ವದಿಂದಲೇ ಆಗ್ತದೆ ಹೊರತು ಕುಲಾಲಾದಿಗಳಂತೆ ಅಂದರೆ ಮಡಿಕೆ ಮಾಡುವವರು ಕುಂಬಾರರು ಅವರಂತೆ ಯಾವುದೋ ಒಂದು ಸಾಧನೆಯಿಂದ ಸಂಗ್ರಹಪೂರ್ವಕವಾಗಿ ಮಾಡಿದಂಥದ್ದು ಕರ್ತೃತ್ವ ಅಲ್ಲ ಅದು ಸಹಜ ನೈಸರ್ಗಿಕ ಸ್ವಾಭಾವಿಕವಾದಂತಹ ಪರಿಪೂರ್ಣ ಶಕ್ತಿತ್ವದಿಂದಾಗಿ ಬ್ರಹ್ಮನ ಇದು ಉಂಟಾಗಿದೆ ಅಂಥೇಳಿ ನ ಮೃದೇ ಇವ ಅವಯವ ವಿನ್ಯಾಸಶೇಷ ಆಶ್ರಿತ್ಯ ಕಾರ್ಯರುಪೇಣ ಅವಸ್ಥಾನ ನಿಷ್ಕಲ ನಿಷ್ಕ್ರಿ ಶಾಂತಿ ಇ ಶ್ವೇತಾಶ್ವತರುಪನಿಷತ್ತು ಮೂರು ಹತ್ತೊಂಬತ್ತು ನಿರವಯವತ್ವನಿತ್ವಶ್ರೇ ನಿರವಯವನಾದ ನಿಷ್ಕಲ ಅಂದರೆ ಅವಯವಗಳಿಲ್ಲದ ಅಂಶಗಳಿಲ್ಲದ ಅಂಗಗಳಿಲ್ಲದ ಖಂಡಗಳಿಲ್ಲದ ನಿಷ್ಕ್ರಿ ಕ್ರಿಯತ್ವ ಕ್ರಿಯಾತ್ವ ಇಲ್ಲ ನಿಷ್ಕ್ರಿಯವಾದದ್ದು ಶಾಂತವಾದದ್ದು ಎಂಬುದರಿಂದಾಗಿ ಇವನಾಗಿ ಸಕ್ರಿಯನಾದ ಕುಂಬಾರನಂತೆಯೇ ಮಾಡಿದಂಥದ್ದಲ್ಲ ಹಾಗೆಯೇ ಉಪಾದಾನ ಕಾರಣವೂ ಕೂಡ ಮಣ್ಣಿನಂತೆ ಅಲ್ಲ ಮಣ್ಣಿನಿಂದ ಮಡಿಕೆ ಎಂಬ ಹಾಗೆ ಕಿಂ ತರ್ಹಿ ಸ್ವಾಭಾವಿಕ ಮೇಯುವ ಹೇಗೆ ಅಂತೇಳಿದರೆ ಸ್ವಾಭಾವಿಕವಾಗಿಯೇ ಸ್ವಭಾವ ಸಿದ್ಧವಾಗಿ ದೇವಸ್ಯ ಎಷ್ಟ ಸ್ವಭಾವ ಅಯಂ ಆಪ್ತಕಾಮಸ್ಯ ಕಾ ಸ್ಪೃಹಾ ಆಪ್ತಕಾಮನಿಗೆ ಏನು ಸ್ಪೃಹೆ ಇದೆ ಅಂಥೇಳಿ ಗೌಡಪಾದುಕಾರಿಕೆ ಹೇಳ್ತದೆ ಇತ್ಯುಕ್ತೋಕ್ತೇ ಈ ರೀತಿ ಹೇಳಿದಂಥ ಉಕ್ತಿ ಮಾತಿನಿಂದ ಗೌಡಪಾದುಕಾರಿ ಒಂದು ಒಂಬತ್ತು ದೇವನಿಗೆ ಆ ಭಗವಂತನಿಗೆ ಸ್ವಭಾವವೇ ಸೃಷ್ಟಿ ಸ್ಥಿತಿ ಲಯಾಮನ ಸ್ವಭಾವವೇ ಆಗಿರುವಂಥದ್ದೇ ಹೊರತು ಅಂತಹ ಆಪ್ತ ಕಾಮನಿಗೆ ಎಲ್ಲ ಕಾಮನೆಗಳನ್ನು ಪ್ರಾಪ್ತಿ ಮಾಡಿಕೊಂಡು ಅವನಿಗೆ ಪೂರೈಸಿಕೊಂಡು ಪೂರ್ಣ ಕಾಮನಿಗೆ ಯಾವ ಸ್ಪೃಹೆ ಇಲ್ಲಿಂದ ಅವನಿಗೆ ಕಾಮನೆಗಳು ಬರಬೇಕು ಯಾವ ಕಾಮನೆಯಿಲ್ಲ ಅಂತೇಳಿ ಹೇಳ್ತಾರೆ ನಿತ್ಯತೃಪ್ತತ್ವಾತ್ ಪರಮೇಶ್ವರಸ ಸ್ವವಿಭೂತಿ ವ್ಯಾಪನೆ ಸ್ವ ವಿಭೂತಿ ಸ್ವವಿಭೂತಿ ಖ್ಯಾಪನೆ ನಿತ್ಯನಾಗಿರತಕ್ಕಂತಹ ಪರಮೇಶ್ವರ ಅವನ ತನ್ನ ಮಹಿಮೆಯನ್ನು ಪ್ರಸಿದ್ಧಿಪಡಿಸೋದಕ್ಕೋಸ್ಕರವಾಗಿ ಸ್ವೇಚ್ಛಾ ಪರಿಪೂರ್ತವ್ವ ಅಥವಾ ತನ್ನ ಇಚ್ಛಾ ಪರಿಪೂರ್ತಿಗಾಗಿಯೋ ಸೃಷ್ಟಿ ಅರ್ಥಂ ಸೃಷ್ಟಿಗಾಗಿ ಸಾಮಗ್ರಿ ಉಪಸಂಹಾರೇವ ಹಾಗೆ ಲಯಕ್ಕಾಗಿಯೋ ವಾ ಅದಕ್ಕೆ ಅವನಿಗೆ ಸ್ಪೃಹೆ ಇಲ್ಲ ಅದರ ಬಗ್ಗೆ ಆಸೆ ಇಲ್ಲ ಯಾಕೆ ಅವನು ನಿತ್ಯ ತೃಪ್ತ ಇರುವ ಕಾರಣ ತನ್ನ ಮಹಿಮೆಯಲ್ಲರಿಗೆ ಗೊತ್ತಾಗಬೇಕು ಅಥವಾ ತನ್ನ ಇಚ್ಛೆ ಪೂರೈಸಬೇಕು ಎನ್ನುವುದಕ್ಕಾಗಿ ಅವನು ಸೃಷ್ಟಿ ಲಯಗಳನ್ನು ಮಾಡ್ತಾ ಇಲ್ಲ ಯಾಕೆ ಅವನು ನಿತ್ಯ ತೃಪ್ತನು ಅತ ಅವಿದ್ಯಾ ಸ್ವಭಾವ ಮಾತ್ರ ಫಲಮಿದ್ ಇದು ಕೇವಲ ಅವಿದ್ಯೆಯ ಸ್ವಭಾವದ ಫಲ ಮಾತ್ರ ಅಂತ ಹೇಳ್ತಾರೆ ಅಜ್ಞಾನದ ಫಲ ಮಾತ್ರ ಯತ್ ಚೇತನ ಅಚೇತನ ಜಗಲ್ಲಕ್ಷಣ ಕಾರ್ಯರೂಪೇಣ ಅವಭಾಸಃ ಈ ಚೇತನ ಅಚೇತನವಾದ ಜೀವ ಜಡ ರೂಪವಾದ ಜಗತ್ ಯಾವುದಿದೆ ಅದರ ಅದು ಅದರ ಸೃಷ್ಟಿ ಎನ್ನುತಕ್ಕಂಥದ್ದು ಒಂದು ಕೇವಲ ಭಾಸವಾಗುವಂಥದ್ದು ತೋರಿ ಬರುವಂಥದ್ದು ಮಾತ್ರ ಇ ಶ್ಲೋಕ ಅಭಿಪ್ರಾಯ ಎಂಬುದಾಗಿ ಈ ಶ್ಲೋಕದ ಅಭಿಪ್ರಾಯ ಯಥೋಕ್ತ ಭಾಷ್ಯಕಾರೇಣ ಭಾಷ್ಯಕಾರ ಏನು ಹೇಳ್ತಾರೆ ಶಂಕರಾಚಾರ್ಯರು ಅವಿದ್ಯಾಕಲ್ಪಿತ ಚ ನಾಮಪಲಕ್ಷಣೆಯ ರೂಪೇದ ವ್ಯಾಕೃತ ಅವ್ಯಾಕೃತ ವ್ಯಾಕೃತ ಅವ್ಯಾಕೃತಾತ್ಮಕೇನ ತತ್ವಾಭ್ಯ ಅನಿರ್ವಚನೀಯ ಬ್ರಹ್ಮ ಪರಿಣಾಮಿ ವ್ಯವಹಾರಾಸ್ಪದ ಪ್ರತಿಪದ್ಯತೆ ಅವಿದಲ್ಪದು ನಾಮಪಲಕ್ಷಣವಾದಂತಹ ಈ ಊಪಭೇದಿಂದ ವ್ಯಾಕೃತ ಅವ್ಯಾಕೃತತ್ಮಕವಾದಂತಹ ತ ಇತರ ತತ್ವಗಳು ಯಾವೆಯೋ ಅವುಗಳಿಂದ ತತ್ವ ಅನ್ಯತ್ವಾಭ್ಯಾಂ ಅನಿರ್ವಚನೀಯ ಬ್ರಹ್ಮ ಪರಿಣಾಮದಿ ಸರ್ವ್ಯವಹಾರ ಬ್ರಹ್ಮನಿಂದ ಪರಿಣಾಮ ಹೊಂದಿರತಕ್ಕಂಥ ಸರ್ವ ವ್ಯವಹಾರಾಸ್ಪದತ್ವ ಪ್ರತಿಪಾದಿತ ಹಾಗೆ ಬ್ರಹ್ಮನು ಇದಕ್ಕೆ ಕಾರಣನು ಎಂಬುದಾದ ವ್ಯವಹಾರವು ಹೇಳಲ್ಪಡ್ತದೆ ಅವಿದ್ಯಾಕಲ್ಪಿತವಾಗಿ ಪಾರಮಾರ್ಥಿಕ ಚೂಪೇಣ ಸರ್ವ್ಯವಹಾರಾತೀತ ಅಪರಿಣತಂ ಅವಧಿಷ್ಠತೆ ಇದೆಲ್ಲವನ್ನು ಇದೆಲ್ಲವೂ ಬ್ರಹ್ಮದಿಂದ ಪರಿಣಾಮ ಹೊಂದಿರುವಂಥದ್ದು ಅಂತೇಳಿ ಅವಿದ್ಯಾಕಲ್ಪಿತವಾಗಿ ವ್ಯಾವಹಾರಿಕವಾಗಿ ಹೇಳಲ್ಪಡುತ್ತದೆ ವಿನಃ ಪಾರಮಾರ್ಥಿಕವಾಗಿ ಸರ್ವವ್ಯವಹಾರದಿಂದ ಅತೀತವಾಗಿರತಕ್ಕಂತಹ ಅಪರಿಣತವಾದಂತಹ ಬ್ರಹ್ಮವು ನೆಲೆ ನಿಲ್ತದೆ ಅಂತೇಳಿ ವ್ಯವಹಾರ ಅತೀತವಾದದ್ದು ಹಾಗೇ ಅದರಿಂದ ಪರಿಣಾಮ ಹೊಂದುವಂಥದ್ದು ಅಂತೇಳಿ ಏನಿಲ್ಲ ಅದು ಒಂದೇ ರೀತಿ ಇರತಕ್ಕಂಥದ್ದು ಅಂಥೇಳಿ ಪಾರಮಾರ್ಥಿಕವಾದ ಅರ್ಥ ಅಂತೇಳಿ ಸೂತ್ರಭಾಷ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಎರಡು ಒಂದು ಇಪ್ಪತ್ತೇಳರಲ್ಲಿ ಹೇಳ್ತಾರೆ ಪಾದ ಇನ್ನೂರ ಹದಿಮೂರು ಇದೆ ಎಂಬುದಾಗಿ ಯದಪಿ ಏಕವಿಜ್ಞಾನ ಸರ್ವಸಿಜ್ಞಾತ ವಿಜ್ಞಾನ ಪ್ರತಿಜ್ಞಾಶ್ರೌತೀ ೃಷ್ಟಾಂತರೋಧ ಸೂತ್ರಣಂಚ ಪ್ರಕೃತಿ ಪ್ರತಿಾ ದೃಷ್ಟಾಂಥ್ರಹ್ಮಸೂತ್ರ ಒಂದು ನಾಲ್ಕು ಇಪ್ಪತ್ತ್ಮೂರು ಇ ದೃಷ್ಟೋಪನ ಉಪಸಂಹಾರದರ್ಶನಾೇತಿ ಚೇನ್ನ ಕ್ಷೀರವದ್ದೀ ಕ್ಷೀರವದ್ದೀ ಕ್ಷೀರವತ್ ಹಿ ದೇವ ಅದು ಸೂತ್ರ ಎರಡು ಒಂದು ಇಪ್ಪತ್ತ್ನಾಲ್ಕು ಬ್ರಹ್ಮಸೂತ್ರ ದೇವಾದಿ ಲೋಕೆ ಸೂತ್ರ ಎರಡು ಒಂದು ಇಪ್ಪತ್ತೈದು ಇ ಭಗವತೋ ಬಾಧರಾಯಣಸನ್ ಬಾಧರಾಯಣವ್ಯಾಸರ ಸೂತ್ರಗಳು ಯದಪಿ ಏಕವಿಜ್ಞಾನ ಒಂದನ್ನು ತಿಳಿದರೆ ಸರ್ವ ಅನ್ಯಸ್ಯ ಅವಿಜ್ಞಾತ ವಿಜ್ಞಾನಿ ತಿಳಿಯದಿರುವುದು ಎಲ್ಲದನ್ನೂ ತಿಳಿದಂತೆ ಆಗ್ತದೆಯೋ ಪ್ರತಿಜ್ಞಾ ೀತಿ ಪ್ರತಿಜ್ಞಾಶ್ರೌತೀ ಎಂಬುದಾಗಿ ಯಾವ ಪ್ರತಿಜ್ಞಾವಾಕ್ಯವು ಕೇಳಿ ಬರುತ್ತದೋ ಒಂದಂತ ಹೇಳಿದರೆ ಎಲ್ಲ ಒಂದು ತಿಳಿದಾಗೆ ಆಗ್ತದೆ ಅಂತೇಳಿ ಯೇ ಚ ಮೃದಾದಿ ದೃಷ್ಟಾಂತ ಯಾವ ಇವುಗಳೆಲ್ಲವೂ ಮೃದಾದಿ ದೃಷ್ಟಾಂತ ಮಣ್ಣಿನಂತೆ ಮಣ್ಣೆ ಮೊದಲಾದವುಗಳ ದೃಷ್ಟಾಂತಗಳಂತೆ ಉದಾಹರಣೆಗಳಂತೆ ತಿರೋಧಾಯ ಸೂತ್ರಣಂಚ ಅದು ಅವುಗಳಿಗೆ ಅದಕ್ಕೆ ವಿರೋಧವಿಲ್ಲದಂತೆ ಸೂತ್ರವೂ ಕೂಡ ಇದೆ ಬ್ರಹ್ಮಸೂತ್ರಗಳು ಭಗ ಭಗವಾನ್ ಬಾದರಾಯಣ ವ್ಯಾಸರದ್ದು ಒಂದನ್ನು ತಿಳಿದರೆ ಎಲ್ಲೊಂದು ತಿಳಿದಂತೆ ಆಗ್ತದೆ ಎಂಬುದಕ್ಕೆ ಪ್ರಕೃತಿಶ್ಚ ಪ್ರತಿಜ್ಞಾದೃಷ್ಟ ಪ್ರತಿಜ್ಞಾದೃಷ್ಟಾಂತ ಅನುಪರೋಧಾತು ಅಂಥೇಳಿ ಪ್ರಕೃತಿಯಾದರೂ ಪ್ರತಿಜ್ಞಾದೃಷ್ಟಾಂತ ಅನುಪರೋಧಾದು ಉಪರೋಧ ಇಲ್ಲ ಅದಕ್ಕೆ ಪ್ರಕೃತಿಯೂ ಕೂಡ ಈ ಪ್ರತಿಜ್ಞೆಗೆ ಯಾವುದು ಒಂದನ್ನು ತಿಳಿದರೆ ಎಲ್ಲೊಂದು ತಿಳಿದಂತೆ ಆಗ್ತದೆ ಅಂತೇಳಿ ಹೇಳುವುದಕ್ಕೆ ಪ್ರಕೃತಿಯು ಕೂಡ ಅಡ್ಡಿಯಲ್ಲ ಅಂದರೆ ಬ್ರಹ್ಮವನ್ನು ತಿಳಿದರೆ ಪ್ರಕೃತಿಯನ್ನು ತಿಳಿದ ಹಾಗೆ ಆಗ್ತದೆ ಅಂಥೇಳಿ ಪ್ರಕೃತಿಯು ಕೂಡ ಅಂಥದ್ದೇ ಇತಿ ಯದಪಿಚ ಹಾಗೆ ದೃಷ್ಟಾಂತೋಪಾದ ಉಪಸಂಹಾರ ದರ್ಶನಾ ಚೇತ್ ನ ಕ್ಷೀರವತ್ ಹಿ ಉಪಸಂಹಾರದರ್ಶನದಿಂದ अल अंत अदू अल क्षीरवत् अंत हेतर अंदर दवादीवदी लोके भगवत पादरायण से लोकली देवादिगंते अदर्शना भाष्य हेल्तर पिपूर्णशक्तिक्रह्म ಬ್ರಹ್ಮವು ಪರಿಪೂರ್ಣ ಶಕ್ತಿ ಉಳ್ಳದು ನನ್ಯನ ಕೇನಚಿತ್ ಪೂರ್ಣತೆಯ ಸಂಪಾದ ಸಂಪಾದವ್ಯಾ ಸಂಪಾದಿತವ್ಯಾ ಹಾಗಾಗಿ ಆ ಬ್ರಹ್ಮನಿಗೆ ಇನ್ನೊಂದು ಯಾವುದರಿಂದಲೂ ಪೂರ್ಣತ್ವ ಸಂಪಾದನೆ ಮಾಡಬೇಕಾದದ್ದಿಲ್ಲ ಶ್ರತಿ ಅದಕ್ಕೆ ವೇದ ಹೇಳ್ತದೆ ನ ತ ಕಾರ್ಯಕರ್ಣಂ ಚೆನ್ನೇ ನ ತತ್ಸಾಭ್ಯಧಿಕೃಶ್ಯತೆ ಅದಕ್ಕೆ ಕಾರ್ಯವೂ ಇಲ್ಲ ಕರ್ಣವೂ ಇಲ್ಲ ಮಾಡುವಿಕೆಯೂ ಇಲ್ಲ ಇಂದ್ರಿಯವೂ ಇಲ್ಲ ಮಾಡಬೇಕಾದ ಕಾರ್ಯವೂ ಇಲ್ಲ ತತ್ ಅದಕ್ಕೆ ಸಮನಾದದ್ದಿಲ್ಲ ಅದಕ್ಕಿಂತ ಹೆಚ್ಚಿನದ್ದು ಇಲ್ಲ ಕಂಡುಬರುವುದಿಲ್ಲ ಪರಾಸ್ಯ ಶಕ್ತಿರ್ವಿವಿಧ ಈ ವರ್ಷಯತೆ ಅದರ ಶಕ್ತಿಯು ಪರಾಶಕ್ತಿ ಶ್ರೇಷ್ಠವಾದದ್ದು ಎಲ್ಲದಕ್ಕಿಂತ ಅಂಥೇಳಿ ಬೇರೆ ಬೇರೆ ವಾಕ್ಯಗಳಿಂದ ಕೇಳಿ ಬರ್ತದೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ ಸ್ವಾಭಾವಿಕವಾಗಿ ಅದರ ಜ್ಞಾನ ಬಲ ಕ್ರಿಯೆಗಳು ಅತ್ಯಂತ ಹೆಚ್ಚಿನದು ಎಲ್ಲದಕ್ಕಿಂತ ಅಂಥೇಳಿ ಶ್ವೇತಾಶ್ವತ ಉಪನಿಷತ್ತು ಆರು ಎಂಟು ಹೇಳ್ತದೆ ಇತಿ ತಸ್ಮಾತ್ ಹಾಗಾದ್ದರಿಂದ ಏಕಸಾಪಿ ಬ್ರಹ್ಮಣ ವಿಚಿತ್ರ ಶಕ್ತಿಯೋಗ ಅಥವಾ ಒಂದೇ ಬ್ರಹ್ಮನ ವಿಚಿತ್ರ ಶಕ್ತಿಯೋಗದಿಂದ ವಿಚಿತ್ರವಾದ ವಿಶೇಷವಾದ ಶಕ್ತಿ ಇರುವಿಕೆಯಿಂದಾಗಿ ಕ್ಷೀರಾದಿವತ್ತು ವಿಚಿತ್ರ ಪರಿಣಾಮ ಉಪಪದ್ಯತೆ ಹೇಗೆ ಹಾಲಿನಲ್ಲಿ ಎಷ್ಟು ಬಲ ಇದೆ ಕೇವಲ ಹಾಲು ಕುಡಿದ್ರೂ ಕೂಡ ಮಗು ಬದುಕ್ತದೆ ಬೇರೆ ಆಹಾರ ಇಲ್ಲದೆ ತಿಂಗಳವರೆಗೆ ಕೇವಲ ಹಾಲಿನಲ್ಲಿ ಹೇಗೆ ಬದುಕಿಸುವ ಶಕ್ತಿ ಇದೆಯೋ ಬೆಳೆಯಿಸುವಂತಹ ಶರೀರವನ್ನು ಬೆಳೆಯಿಸುವ ಶಕ್ತಿ ಇದೆಯೋ ಅದೇ ರೀತಿಯಲ್ಲಿ ಬ್ರಹ್ಮವೊಂದರಲ್ಲಿ ಎಲ್ಲ ಶಕ್ತಿಯೂ ಇದೇ ಅಡಗಿದೆ ಅಂಥೇಳಿ ಉದಾಹರಣೆ ಕೊಡ್ತಾರೆ ಸೂತ್ರ ಭಾಷ್ಯದಲ್ಲಿ ಅದನ್ನು ವಿವರಣೆ ಮಾಡ್ತಾರೆ ಚೆನ್ನಾಗಿ ಹಾಗಿನ್ನೊಂದು ಯಥಾಹಿ ಕುಲಾಲಾದಿನಾಂ ದೇವಾದಿನಾಂಚ ಸಮನೆ ಚೇತನತ್ವೇ ಕುಲಾಲಾದಯ ಕಾರ್ಯಾರಂಭೆ ಬಾಹ್ಯಂ ಸಾಧನಮಪೇಕ್ಷಂತೆ ನ ದೇವಾದಯ ಹೇಗೆ ಕುಂಬಾರರು ಮತ್ತು ದೇವತೆಗಳು ಸೃಷ್ಟಿ ಮಾಡುವುದರಲ್ಲಿ ಕುಂಬಾರರು ಮಡಿಕೆ ಸೃಷ್ಟಿ ಮಾಡಿದರೆ ದೇವಾದಿಗಳು ಲೋಕಗಳನ್ನು ಸೃಷ್ಟಿ ಮಾಡ್ತಾರೆ ಆದರೆ ಕುಂಬಾರರಿಗೆ ಹೇಗೆ ಕಾರ್ಯಾರಂಭದಲ್ಲಿ ಹೊರಗಿನ ಸಾಧನಗಳ ಅಪೇಕ್ಷೆ ಆದರೆ ದೇವಾದಿಗಳಿಗೆ ಹಾಗಿಲ್ಲ ತಥಾ ಬ್ರಹ್ಮಚೇತನ ಅಪಿ ನ ಬಾಹ್ಯ ಸಾಧನ ಅಪೇಕ್ಷಿ ಅಪೇಕ್ಷಿಷ್ಯತೆ ತಾವ್ದು ವಯಂ ವಿವಕ್ಷ ಅದೇ ರೀತಿ ಬ್ರಹ್ಮಚೇತ್ ತ್ರಹ್ಮಚೇತನಮಿ ಬ್ರಹ್ಮಚೇತನ ಯಾವುದಿದೆ ಬ್ರಹ್ಮಶಕ್ತಿ ಯಾವುದಿದೆ ಅದು ಕೂಡ ಬಾಹ್ಯ ಸಾಧನೆಗಳನ್ನು ಅಪೇಕ್ಷಿಸುವುದಿಲ್ಲ ಸೃಷ್ಟಿ ಮಾಡಲಿಕ್ಕಾಗಲಿ ಪ್ರಳಯ ಮಾಡೋದಕ್ಕಾಗಲಿ ಸ್ಥಿತಿ ಮಾಡೋದಕ್ಕಾಗಲಿ ತಸ್ಮಾತ್ ಆದ್ದರಿಂದ ಯಥೈಕ್ಯ ಸಾಮರ್ಥ್ಯ ದೃಷ್ಟಿ ಯಥ ಏಕಸ್ಯ ಸಾಮರ್ಥ್ಯಂ ದೃಷ್ಟು ತಥಾ ಸರ್ವ ಭವಿ ಅರ್ಹತಿ ಇಸ್ತಿ ಹೀಗೆ ಒಂದರ ಸಾಮರ್ಥ್ಯವು ಹೀಗೆ ಕಂಡ್ರೆ ನಾವು ಬ್ರಹ್ಮದ ಸಾಮರ್ಥ್ಯ ಅದರಿಂದಾಗಿ ಎಲ್ಲದರ ಸಾಮರ್ಥ್ಯವನ್ನು ನಾವು ತಿಳಿದಾಗೆ ಆಗ್ತದೆ ಒಂದೊಂದು ಮಾತ್ರ ಅಲ್ಲ ಪ್ರಕೃತಿಯ ಸಾಮರ್ಥ್ಯವೂ ತಿಳಿದು ಬರುತ್ತೆ ಯಾಕೆ ಪ್ರಕೃತಿ ಅಂದರೆ ಬ್ರಹ್ಮವೇ ಎಲ್ಲವೂ ಬ್ರಹ್ಮವೇ ಆಗಿರುವಾಗ ಬ್ರಹ್ಮವಾದ ಸ್ವಭಾವ ಬ್ರಹ್ಮದ ಸಾಮರ್ಥ್ಯವನ್ನು ನಾವು ತಿಳ್ ತಿಳಿದ್ರೆ ಬೇರೆಲ್ಲದರ ಸಾಮರ್ಥ್ಯವನ್ನು ಪಂಚಭೂತಗಳದ್ದು ಸಾಮರ್ಥ್ಯ ಇರ್ಬೋದು ಪ್ರಕೃತಿಯ ಸಾಮರ್ಥ್ಯ ಇರ್ಬೋದು ಜೀವನ ಸಾಮರ್ಥ್ಯ ಇರ್ಬೋದು ಎಲ್ಲವನ್ನು ನಾವು ತಿಳಿದಾಗ ಆಗ್ತದೆ ಒಂದನ್ನು ಏಕಂ ಏಕಂ ವಿಜ್ಞಾತಂತಿ ಚೇತ್ ಒಂದನ್ನು ತಿಳಿದ್ರೆ ಸರ್ವ ವಿಜ್ಞಾತಂಭತಿ ಇ ನಷ್ಟವಿಕತ್ ಕಾರಣತ್ವಶಕ್ತಿತ್ವ ಚಿಪ್ರೇತ ಮಂತ್ವ ಇದು ವಸ್ತವಿವಾಗಿ ಸರ್ವಶಕ್ತಿತ್ವ ಜಗತ್ಕಾರಣ ಅಭಿಪ್ರಾಯಿಸಲ್ಪಟ್ಟಿದೆ ಅಂತೇಳಿ ತಿಳಿಯಬಾರ್ದು ಕಂ ತರ್ಹಿ ಹಾಗಿದ್ರೇನು ಬ್ರಹ್ಮಣ ಅನ್ಯಸಗತ್ಣತ್ವ ತಕ್ತಿಮತಿ ಇವತ್ ಪರಂ ತತ್ ಬ್ರಹ್ಮಣಿಗಿಂತ ಇನ್ನೊಂದು ಜಗತ್ತಿಗೆ ಕಾರಣವಾದಂತಹದ್ದು ಅಷ್ಟು ಆ ರೀತಿಯ ಶಕ್ತಿ ಉಳ್ಳದು ಇನ್ನೊಂದು ಇಲ್ಲ ಅಂತೇಳಿ ತಿಳಿಬೇಕು ನಿ ಬ್ರಹ್ಮ ವ್ಯತಿರೇಕ ಕಾರಣತ್ವಲಕ್ಷಣೋ ಧರ್ಮ ಶಕ್ತಿರ್ವಾ ತಥ್ಯತೆ ತಸ್ತಿ ತಥ್ಯತ ಇವ ತಸ್ತಿ ಕಲ್ಪಯಿತು ಶಕ್ಯತೆ ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವುದಕ್ಕೂ ಕಾರಣತ್ವಲಕ್ಷಣವಾದಂತಹ ಧರ್ಮ ಈ ಜಗತ್ತಿಗೆ ಅಥವಾ ಆ ಶಕ್ತಿ ಇದು ಸಲ್ಲುತ್ತದೆ ಅಂತೇಳಿ ಹೇಳುವಂಥ ತಥ್ಯತಃ ಯಥಾರ್ಥವಾಗಿ ಇರಬಹುದು ಅಂತೇಳಿ ಹೇಳುವಂಥದ್ದು ಕಲ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮ ಅಂದ್ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಆ ಆಗಲಿ ಆ ಆಗಲಿ ಇಲ್ಲ ತಥಾಚ ತತ್ರ ಭಾಷ್ಯಕೃತ ತಥಾಚ ಅಹಾನಿ ಅತ್ರ ಭಾಷ್ಯಕೃತ ಅದಕ್ಕೆ ಹೇಳ್ತಾರೆ ಇವರು ಭಾಷ್ಯಕಾರರು ಶಂಕರಾಚಾರ್ಯ ಶಕ್ತಿ ಕಾರಣಶ್ಚ ಕಾರಣಸ್ಯಮ ಕಲ್ಪ್ಯಮ್ಯಾ ಅಸತಿವಾ ಕಾರ್ಯ ನಿಯೇತ್ ಅಸತ್ವಿಶಾತ್ ಅಂತ್ಯಶೇಷ ತಸ್ಣಸತ್ಮಭೂತ ಶಕ್ತಿ ಶಕ್ಶ್ಚ ಆತ್ಮಭೂತ ಕಾರ್ಯ ಭೇದ ಇಲ್ಲ ಅಂತ್ಯ ಕಾರಣದ ಆತ್ಮಭೂತವಾದದ್ದು ಶಕ್ತಿ ಶಕ್ ಅಥವಾ ಶಕ್ತಿ ಆತ್ಮೂತವಾದದ್ದು ಕಾರ್ಯ ಎರಡು ಒಂದೇ ಅಂತ ಹೇಳ್ತಾರೆ ಶಕ್ತಿ ಕಾರಣಸ ಕಾರ್ಯನಿಯ ಕಲ್ಪ್ಯಮ್ಯಾ ಅಸತಿವ ಕಾರ್ಯ ನಿಯಚೇತ್ ಕಾರ್ಯ ಬೇರೆ ಕಾರಣ ಬೇರೆ ಅಂತ ತಿರು ಎರಡು ಒಂದೇ ಅಂತೇಳಿ ಹೇಳ್ತಾರೆ ತಸ್ಮ ಆತ್ಮನ ಪರಿಣಾಮ ನಮ್ಮ ಜಗದ್ರೂಪೇಣ ಅವಭಾಸ ಮಾತ್ರ ಇತ್ಯವಗಂತ ಆತ್ಮನ ಪರಿಣಾಮ ಅಂತೇಳಿ ಹೇಳಿದರೆ ಜಗದ್ರೂಪವಾಗಿ ಭಾಸವಾಗುವಂಥದ್ದು ಮಾತ್ರ ಅಂತೇಳಿ ತಿಳಿಯಬೇಕು ನಿಜವಾಗಿ ಆತ್ಮನಿಂದ ಸೃಷ್ಟಿ ಅಂತೇಳಿ ತಿಳಿಬಾರ್ದು ಈ ಜಗತ್ತಾಗಿ ತೋರಿ ಬರುವಂಥದ್ದಷ್ಟೇ ಅಂತೇಳಿ ನೇಕಾತ ಅದ್ವಿತೀಯ ಸತಃ ಬ್ರಹ್ಮಣ ಕಥ ವಿಚಿತ್ರ ಜಗದ್ರೂಪೇಣ ಅವಭಾಸ ಸ್ಯಾತ್ ಒಂದೇ ಒಂದು ಆಗಿರ್ತಕ್ಕಂಥ ಅದ್ವಿತೀಯವೂ ಆಗಿರ್ತಕ್ಕಂತಹ ಸತ್ ಅಸ್ತಿತ್ವ ಯಾವುದಿದೆಯೋ ಬ್ರಹ್ಮ ಅದಕ್ಕೆ ಹೇಗೆ ವಿಚಿತ್ರ ಜಗದ್ರೂಪವಾಗಿ ತೋರು ಬರಿ ತೋರುವಿಕೆ ಉಂಟಾಗ್ತದೆ ಅಂಥೇಳಿ ಶಂಕಿಸಬಾರ್ದು ಸಂದೇಹ ಪಡಬಾರ್ದು ಅಂತೇಳಿ ಸ್ವಾಮೀಜಿಗಳು ಯಾಕೆ ಯ ತತ್ರ ಅಪಿ ಉಪಪತ್ತಿ ಆಹ ಅದಕ್ಕೆ ಒಂದು ಕಾರಣವನ್ನು ಕೊಡ್ತಾರೆ ಸಮರ್ಥನೆಯನ್ನು ಕೊಡ್ತಾರೆ ಸೂತ್ರಕಾರ ಸೂತ್ರಕಾರರು ಹ್ಞೂ ಬಾದರಾಯಣರು ಬಾದರಾಯಣ ವ್ಯಾಸರು ಆತ್ ಬದ ಬಾದರಾಯಣ ಅಂದರೆ ಬದರಿಯನ್ನೇ ಅಯ್ಯನ ಆಶ್ರಯವನ್ನಾಗಿ ಆಶ್ರಮವನ್ನಾಗಿ ಮಾಡಿಕೊಂಡವರು ಬದರಿ ಬದರಿಯಲ್ಲಿ ಮನೆ ಮಾಡಿಕೊಂಡವರು ಬಾದರಾಯಣರು ಆತ್ಮನಿ ಚ ಏವಂ ವಿಚಿತ್ರಾಶ್ಚೀ ಅಂತೇಳಿ ನಮ್ಮ ಸೂತ್ರ ಎರಡು ಒಂದು ಇಪ್ಪತ್ತೆಂಟು ಹೇಳ್ತದೆ ವ್ಯಾಖ್ಯಾತಿ ಸ್ ಭಾಷ್ಯಕಾರ ಅದನ್ನು ಭಾಷ್ಯಕಾರ ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ ಆತ್ಮನ ಚಿತ್ರ ಅಂದರೆ ಸೂತ್ರರೂಪದ ನೋಡಿ ಅದನ್ನು ಅಪಿಚ ಭಾಷ್ಯದಲ್ಲಿ ಹೇಳ್ತಾರೆ ನೆತ್ರ ವಿವದಿತವ್ಯ ಇಲ್ಲಿ ಹೇಳಬೇಕು ಅಂತಿಲ್ಲ ಏನು ಕಥಮೇಕ್ರಹ್ಮಣಿ ಸ್ವರೂಪನುಪಮ ಸ್ವ ಸ್ವರೂಪಾನುಪಮರ್ದಿನ ಅನೇಕಕಾರ ಸೃಷ್ಟಿ ಸ್ಯಾತ್ ಸ್ವಪದಿಂದಲೇ ಅನೇಕಕಾರವಾದ ಸೃಷ್ಟಿ ಹೇಗೆ ಆದಿತ್ತು ಒಂದು ಬ್ರಹ್ಮದಿಂದ ಅಂತೇಳಿ ಯತ ಯಾಕೆ ಅದನ್ನು ಹೇಳಬೇಕಾಗಿಲ್ಲ ಯಾಕೆ ಆತ್ಮನಿ ಅಪಿ ಎನ್ ಸ್ವಪ್ನದೃಶಿ ಸ್ವರೂಪನುಮರ್ದೇ ಅನೇಕಕಾರ ಸೃಷ್ಟಿ ಪಠ್ಯತೆ ನಥ ನ ರಥಯೋ ನಥಾನೋವ್ಯಥ ರಥಾನ್ ರಥಯೋಗಾನ್ ಪಥ ಸೃಜತೆ ಇತ್ಯಾದಿನ ಬೃಹದಾರಣ್ಯಕೋಪನಿಷತ್ತು ನಾಲ್ಕು ಮೂರು ಹತ್ತು ಅಂದರೆ ಕನಸಿನಲ್ಲಿ ಒಬ್ಬನೇ ಆತ್ಮನಿಗೆ ಹೇಗೆ ನಾನಾಕಾರವಾದ ಸೃಷ್ಟಿ ಕಾಣಿಸ್ತದೆ ಕನಸಿನಲ್ಲಿ ಆತ್ಮನೊಬ್ಬನೇ ಇರುವುದು ನಥಾ ಅಲ್ಲಿ ರಥಗಳೂ ಇಲ್ಲ ನ ರಥಯಾ ರಥಗಳ ಹಗ್ಗವೂ ಇಲ್ಲ ನ ಪಂಥಾನ ಪಥಗಳೂ ಇಲ್ಲ ಕನಸಿನಲ್ಲಿ ಭವಂತಿ ಅಥ ಇರ್ತವೆ ಇರುವುದಿಲ್ಲ ಅಂತೇಳಿ ಭವಂತಿ ಅಥ ರಥಾನ್ ರಥಯೋಗಾನ್ ಪಥ ಸೃಜತೆ ಪಥಃ ಹಾಗಾದರೆ ಕನಸಿನಲ್ಲಿ ರಥವನ್ನು ರಥದ ಹಗ್ಗಗಳು ಅಥವಾ ರಥಕ್ಕೆ ಬೇಕಾದಂಥ ಇದನ್ನೆಲ್ಲ ಪ್ರಾಣಿಗಳನ್ನು ರಥವನ್ನು ಹಾಗೆ ಪಥ ರಥ ಹೋಗಲಿ ಇದೆಲ್ಲವೂ ಕೂಡ ಸೃಷ್ಟಿಸಲ್ಪಡ್ತದೆ ಹೇಗೆ ಕನಸಿನಲ್ಲಿಯೋ ಅದೇ ರೀತಿಯಲ್ಲಿ ಇದು ಕೂಡ ಸೃಷ್ಟಿಯಾಗ್ತದೆ ಬ್ರಹ್ಮ ಎಲ್ಲವೂ ಕೂಡ ಲೋಕೇ ಅಪಿ ದೇವಾದಿಷು ಮಾಯಾ ಮಾಯಾವ್ಯಾಧಿಷು ಚ ಮಾಯಾವಿಗಳಾದ ದೇವತೆಗಳಿಂದಲೂ ಕೂಡ ಲೋಕದಲ್ಲಿ ಸ್ವರೂಪಾನುಮರ್ದೇನೈವ ತಮ್ಮ ರೂಪದಿಂದಲೇ ಸ್ವರೂಪದಿಂದಲೇ ವಿಚಿತ್ರ ಹಸ್ತ್ಯಶ್ವಾದು ಸೃಷ್ಟಿಯ ದೃಶ್ಯಂತೆ ಆನೆ ಕುದುರೆ ಮುಂತಾದ ಸೃಷ್ಟಿ ಸೃಷ್ಟಿಗಳು ಕಂಡು ಬರ್ತವೆ ತಥೆಯೇ ಏಕಸ್ಮಿನ್ನ ಒಂದೇ ಬ್ರಹ್ಮದಿಂದ ಸ್ವರೂಪಾನುಮರ್ದೇನೇ ಇವ ತಮ್ಮ ರೂಪದ ರೂಪದಿಂದಲೇ ಅನೇಕ ಆಕಾರ ಸೃಷ್ಟಿ ಭವಿಷ್ಯತಿ ಅನೇಕ ಆಕಾರವಾದ ಸೃಷ್ಟಿಯಾಗ್ತದೆ ಉಂಟಾಗ್ತದೆ ಅಂಥೇಳಿ ಹೇಳ್ತಾರೆ ಸೂತ್ರ ಭಾಷೆ ಎರಡು ಒಂದು ಇಪ್ಪತ್ತೆಂಟು ಎಂಬುದಾಗಿ ಈ ರೀತಿಯಾಗಿ ಸೃಷ್ಟಿ ಹೇಗೆ ಅಂಥೇಳಿ ಇಲ್ಲಿ ಹೇಳ್ತಾರೆ ದೃಷ್ಟಾಂತದ ಮೂಲಕ ಇನ್ನು ಮುಂದಿನದನ್ನ ನಾವು ನಾಳೆ ದಿವಸ ನೋಡೋಣ ಇಲ್ಲಿಗೆ ಆರು ಕಂತುಗಳಾಯಿತು ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಹರೇ ಶ್ರೀ ಸಚ್ಚಿದಾನಂದಾರ್ಪಿತ ಓಂ ತತ್ಸತ